ಐವತ್ತೊಂಬತ್ತು ಯಾತ್ರೆ ಭಾರ್ಗವನು ಅರಮನೆಯಿಂದ ನೇರವಾಗಿ ದೇವರಾತನ ಮನೆಗೆ ಬಂದನು ಆತನು ಮನೆಯಲ್ಲಿದ್ದನು ಆಚಾರ್ಯ ನನ್ನ ಇಷ್ಟವು ನೆರವೇರಿತು ಬಹುದಿನದಿಂದ ಉಪ್ಪು ತಿಂದ ದೇಹ ಆ ಉಪ್ಪನ್ನು ಕೊಟ್ಟು ಪ್ರಭುವಿನ ಅಪ್ಪಣೆ ಇಲ್ಲದೆ ಹೊರಟು ಹೋಗುವುದು ಹೇಗೆ ಎಂದು ಪ್ರಬಲವಾದ ಯೋಚನೆ ಬಂತು ಈ ಒತ್ತು ನನ್ನ ಕೊನೆಯ ಸಮಾಲೋಚನವನ್ನು ಹೇಳಿ ಪ್ರಭುವಿನ ಯೋಚನೆಯನ್ನು ದೂರ ನನ್ನ ಯೋಚನೆಯೂ ದೂರವಾಯಿತು ದೇವರಾತನಿಗೆ ಅರ್ಥವಾಗಲಿಲ್ಲ ಭಾರ್ಗವನು ಅರಮನೆಯಲ್ಲಿ ನಡೆದದ್ದು ಎಲ್ಲವನ್ನೂ ಹೇಳಿದನು ಮಗನು ದೊರೆಯ ಲಕ್ಷ್ಯವಿಲ್ಲದೆ ಮಾತನಾಡಿಕೊಂಡು ಮಾತನಾಡಿದರೆಂದು ಆತನಿಗೆ ದಿಗಿಲೂ ಸಂತೋಷವೂ ಎರಡೂ ಆಯಿತು ಕೊನೆಗೆ ಮಹಾರಾಜರು ಆತನ ಮಾತನ್ನು ಅಂಗೀಕರಿಸಿದ ಅಂಗೀಕರಿಸಿದರೆಂದು ಒಂದು ಹೋಗಿ ಇನ್ನೊಂದು ತಾನೇ ತಾನಾಯಿತು ಸರಿ ಈಗ ಏನು ಮಾಡಬೇಕೆಂದು ಇರುವಿರಿ ಮಾಡುವುದೇನು ಒಂದು ಸಲ ತೀರ್ಥಯಾತ್ರೆ ಹೋಗುವುದು ಅದನ್ನು ಮುಗಿಸಿಕೊಂಡು ಹೋಗಿ ಭಗವಾನರ ಆಶ್ರಯದಲ್ಲಿರುವುದು ಇದೇನು ಈಗ ತಾನು ಹೇಳಿದಿರಲ್ಲ ಅದನ್ನು ನೋಡುವುದು ಅನಂತರ ದಂಪತಿಗಳು ನಿಮ್ಮ ಜೊತೆಯಲ್ಲಿ ಹೊರಡುತ್ತಿವೆ ಇದೇನೋ ಈಗತನೇ ಹೇಳಿದಿರಲ್ಲ ಅದನ್ನು ನೋಡುವುದು ಅನಂತರ ನಾವು ದಂಪತಿಗಳು ನಿಮ್ಮ ಜೊತೆಯಲ್ಲಿ ಹೊರಡುತ್ತವೆ ಸರಿ ಅದು ಯಾವಾಗ ಏನು ಎಂಬುದು ತಿಳಿಯದೆ ನಾವು ಕಾದುಕೊಳ್ಳುತ್ತಿದ್ದರೆ ಆದಿತ್ಯ ನಮ್ಮ ಕೆಲಸ ನಮ್ಮದು ಅವರ ಕೆಲಸ ಅವರದು ಈಗ ನೋಡಿ ಮಾಘಮಾಸ ಬರುವುದರಲ್ಲಿದೆ ನಾನು ಪಾದಚಾರಿಯಾಗಿ ಹಿಮಾಲಯದ ಕಡೆಗೆ ಹುಡು ಹೊರಡುತ್ತೇನೆ ನಾನು ಹಿಮಾಲಯಕ್ಕೆ ಹೋಗುವ ವೇಳೆಗೆ ಮಾಘಮಾಸದ ಕೊನೆಯಾಗುತ್ತಾ ಬರುತ್ತದೆ ಆಮೇಲೆ ವಸಂತ ಋತುವನ್ನೆಲ್ಲ ಅಲ್ಲಿ ಕಳೆದು ಮತ್ತೆ ಮಳೆ ಮಳೆಗಳಾಗುವ ವೇಳೆಗೆ ಈ ಬಯಲು ನಾಡಿಗೆ ಬಂದು ಬಿಡುವುದು ನಿಮ್ಮ ಯೋಚನೆ ಸರಿ ಸರಿಯಾಗಿದೆ ಆಯಿತು ಹೊರಡುವವರು ಯಾರು ಯಾರು ಯಾರೂ ಇಲ್ಲ ನಾವು ನಾನೊಬ್ಬನೇ ಹೋಗುತ್ತೇನೆ ನೀವು ಒಬ್ಬರೇ ಹೋಗಲು ಸನ್ಯಾಸಗಳಲ್ಲ ನಿಮ್ಮ ಕುಟುಂಬಕ್ಕೆ ಹೀಗೆ ತೀರ್ಥ ಯಾತ್ರೆಯ ವಿಚಾರ ಹೇಳಿದಿರಾ ಅವಳು ಆಶ್ರಮಕ್ಕೆ ಬರುವುದಿಲ್ಲವೆಂದಳು ಇನ್ನು ಹಿಮಾಲಯಕ್ಕೆ ಬರುವಳೆ ಇಲ್ಲಿ ನೀವು ತಪ್ಪಿದ್ದೀರಿ ಆಶ್ರಮಕ್ಕೆ ಹೋಗುವ ನಿಬಂಧನವೇ ಬೇರೆ ತೀರ್ಥಯಾತ್ರೆ ಹೋಗುವ ನಿಬಂಧನವೇ ಬೇರೆ ಆದ್ದರಿಂದ ಹೋಗಿ ಆಕೆಗೆ ಹೇಳಿ ಯೋಗ್ಯವಾದ ತಿಥಿಯನ್ನು ನೋಡಿಕೊಂಡು ನಾವು ಬರುತ್ತೇವೆ ನಾವೆರಡು ಕುಟುಂಬದವರು ಜೊತೆಯಲ್ಲಿ ಹೋಗಿ ಬರೋಣ ಕೊಂಚ ತಡೆಯಿರಿ ನೀವು ತನ್ನ ಸುದ್ದಿಯನ್ನು ಆಲಂಬಿನಿಗೂ ಹೇಳಬಹುದಷ್ಟೇ ಭಾಗವನು ಯೋಚಿಸಿ ಹೇಳಿದನು ಹೆಂಗಸರ ಬಾಯಲ್ಲಿ ಮಾತು ನಿಲ್ಲುವುದು ಕಷ್ಟ ಆದ್ದರಿಂದ ಸೂಕ್ಷ್ಮವಾಗಿ ಹೇಳಿ ಅದೆಲ್ಲ ಆಗುವುದಿಲ್ಲ ಹೇಳಿದರೆ ಪೂರ್ಣವಾಗಿ ಹೇಳಬೇಕು ಇಲ್ಲವಾದರೆ ಬೇಡವೇ ಬೇಡ ಇನ್ನು ಹೆಂಗಸರ ಬಾಯಲ್ಲಿ ಮಾತು ನಿಲ್ಲುವುದಿಲ್ಲ ಎಂದಿರಿ ಅದಕ್ಕೆ ಬೇಕಾದರೆ ಭದ್ರ ಮಾಡೋಣ ಹಾಗಾದರೆ ಆಗಬಹುದು ದೇವರಾತನು ಹೆಂಡತಿಯನ್ನು ಕರೆದು ಇದೊಂದು ಗುಟ್ಟು ಯಾರಿಗೂ ಹೇಳಬಾರದು ಎಂದು ಕಟ್ಟಪ್ಪಣೆ ಮಾಡಿ ಅರಮನೆಯ ಸುದ್ದಿಯನ್ನೆಲ್ಲ ಹೇಳಿದನು ನೋಡು ಜಟ್ಟಿಗಳ ಕಾಳಗದ ಬದಲು ಕೊಂಬಿನ ಗೂಳಿಂಬಿನ ಗೂಳಿಗರ ಕಾಳಗದ ಬದಲು ಬ್ರಹ್ಮಜ್ಞಾನಿಗಳ ಕಾಳಗ ನಡೆಯುತ್ತೆ ನಿನ್ನ ಮಗನು ಆ ಗೂಳಿಗಳಲ್ಲಿ ಒಂದು ಬಹುಶಃ ನಿನ್ನ ಗುಳಿಯಾಗಿ ಗೆಲ್ಲಬಹುದು ಅದನ್ನು ನೋಡಿಕೊಂಡು ತೀರ್ಥಯಾತ್ರೆ ಹೊರಡೋಣವೇ ಮೊದಲೇ ಹೊರಡೋಣವೇ ಭಾರ್ಗವರು ಹೊರಟು ಬಂದ ಹೊರಟು ಬಂದು ಕಾಲ ಮೇಲೆ ನಿಂತಿದ್ದಾರೆ ಅವರಿಗೆ ಹೇಳಿದೆ ಹೇಳಿದೆ ನೀವು ಗೃಹಸ್ಥರು ನಿಮ್ಮ ಅರ್ಧಾಂಗದ ಇನ್ನೊಂದು ಕಾಲು ಬಂದರೆ ಎರಡು ಕಾಲಿನಲ್ಲಿ ಯಾತ್ರೆ ಚೆನ್ನಾಗಿ ನಡೆಯುತ್ತದೆಂದು ಅವರು ಅರ್ಧಾಂಗೀಕಾರ ಕೊಟ್ಟಿದ್ದಾರೆ ಅವರು ಅರ್ಧಾಂಗೀಕಾರ ಕೊಟ್ಟಿದ್ದಾರೆ ಹೌದು ನನಗೂ ಬಹುದಿನದಿಂದ ಬಹುದಿನದಿಂದ ಈ ತೀರ್ಥಯಾತ್ರೆ ಹುಚ್ಚು ಇವರ ಮನೆಯವರೆಗೂ ಅದು ಇದೆ ಹೋದ ವರ್ಷವೇ ಹೊರಡೋಣ ಎಂದಿದ್ದರೆ ಇವರು ಬೇಡ ಎಂದರಂತೆ ಈಗ ನೀವು ಹೇಳಿದರೆ ಕೇಳಿದ ಜ್ಞಾನ ಸತ್ರ ಯಾವಾಗ ನಡೆಯುವುದಂತೆ ಮಹಾರಾಜರು ಇದು ಮಾಡಬೇಕಾದ ಕೆಲಸ ಕೆಲಸ ಒಪ್ಪಿಕೊಂಡಿದ್ದಾರೆ ಆದರೆ ಯಾವಾಗ ಯಾವ ರೂಪದಲ್ಲಿ ಮೊದಲಾದ ವಿವರಗಳು ಒಂದೂ ಗೊತ್ತಾಗಲಿಲ್ಲ ಹಾಗಾದರೆ ಒಂದು ಕೆಲಸ ಮಾಡೋಣ ನಿಮ್ಮ ಮಗನೂ ಅದರಲ್ಲಿ ಒಬ್ಬ ಮುಖ್ಯನಂದಿರಲ್ಲ ಇನ್ನು ಇದು ಯಾರಿಗೂ ತಿಳಿಯುದು ಇಲ್ಲಿಂದ ಆಶ್ರಮಕ್ಕೆ ಹೋಗಿ ಅವನನ್ನು ಅವನ ಹೆಂಡತಿಯನ್ನು ಕರೆದುಕೊಂಡು ತೀರ್ಥಯಾತ್ರೆಗೆ ಹೋಗೋಣ ನಾವು ವೈಶಾಖ ಮಾಸದ ಕೊನೆಗೆ ಹೋಗಿ ಬರೋಣ ಅವನಿಲ್ಲದ ಜ್ಞಾನಸತ್ವದಲ್ಲಿ ಬಂತು ಅದು ಹೀಗೆ ಎಂದು ನಡೆದದ್ದೆಲ್ಲ ಭಾರ್ಗವೂ ಹೇಳಿದರು ಗಾರ್ಗಿಯು ಅದನ್ನು ಕೇಳಿ ಭಲೆ ಭಲೆ ಅವನಿಲ್ಲದ ಜ್ಞಾನಸತ್ವದಲ್ಲಿ ಬಂತು ಅವನು ಬಂದ ಮೇಲೆ ಅದು ನಡೆದರೆ ನಮಗೆ ತೀರ್ಥಯಾತ್ರೆಯೂ ಆಯಿತು ಜ್ಞಾನಸತ್ವವೂ ಸಿಕ್ಕಿತು ನೋಡಿದಿರ ಭಾಗವರೇ ಸ್ತ್ರೀ ಬುದ್ಧಿ ನಮಗಿಂತ ಚುರುಕು ಅವಳೆಂತಹ ಉಪಾಯವನ್ನು ಹೇಳಿಕೊಟ್ಟಳು ಒಂದು ವೇಳೆ ಯಾಜ್ಞವರ್ಕ್ಯನನ್ನು ಬಿಟ್ಟೇ ಜ್ಞಾನಸತ್ವವನ್ನು ಸತ್ರುವ ನಡೆದು ಹೋದರೆ ದೇವರಾತನು ಶಂಕಿಸಿದ್ದಾನು ಇವತ್ತು ಮಹಾರಾಜರು ಹೇಳುವುದರಲ್ಲಿ ಭಗವಾನರನ್ನು ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಆರಿಸಿಕೊಳ್ಳಲು ಹೂಡಿರುವ ಅಲ್ಲದೆ ರಾಜರಿಗೆ ವಿದಗ್ಧ ಶಾಕಲ್ಯನ ಮೇಲೆ ಅಭಿಮಾನವು ಕಡಿಮೆಯಾಗಿದೆ ಆದರೂ ಹಿಂದೆ ಉಪಾಧ್ಯಾಯನಾಗಿದ್ದವನೆಂದು ಸುಮನಿದ್ದಾರೆ ಅವರಿಗೆ ನಮ್ಮ ದೇಶದವರನ್ನೇ ಗುರು ರಾಜಗುರು ಪಟ್ಟಕ್ಕೆ ತರಬೇಕೆಂದು ಆಸೆಯೂ ಆಸೆಯೂ ಹುಟ್ಟಿ ಹುಟ್ಟಿದೆ ಆದರೂ ರಾಜಗುರುತ್ವವು ರಾಜಾಭಿಮಾನವನ್ನು ಅವಲಂಬಿಸಬಾರದೆಂದು ಧರ್ಮಜ್ಞಾನವೂ ಹೇಳಿದಿದೆ ಜೊತೆಗೆ ಆತನೂ ಇತರ ವಿದ್ವಾಂಸರು ಯಾರಿಗೂ ಕಡಿಮೆಯಾಗಿರಕೂಡುವುದು ಎಂದು ಮನೋನ್ನತಿಯೂ ಇದೆ ಇದೆಲ್ಲ ಆ ಅವರು ಆಶ್ರಮಕ್ಕೆ ಬರುವ ವೇಳೆಗೆ ಗೊತ್ತಾಗಿತ್ತು ಆದರೆ ಭಗವಂತರ ಪರೀಕ್ಷೆ ಪರೀಕ್ಷೆ ಆಗಲಿ ಎಂದು ಬಿಟ್ಟುದರಿಂದ ಯತ್ನವಿಲ್ಲದೆ ಈಗ ಈ ಉಪಾಯ ಹೀಗಿರಲು ಆತನು ಇಲ್ಲದಾಗ ಸತ್ತು ನಡೆಯುವುದು ಎಂದರೇನು ಆಲಂಬಿನಿಯು ನಡುವೆ ಬಾಯಿ ಹಾಕಿದಳು ಒಂದು ವೇಳೆ ನಿಮಗೆ ಅಂತಹ ಅನುಮಾನವಿದ್ದರೆ ಒಂದು ಕೆಲಸ ಮಾಡಿ ಗಾರ್ಗಿಯವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟು ಬಿಡೋಣ ಆಕೆಗೂ ಇದೆ ಸರಿಯಾದ ಜೊತೆ ಆದರೆ ಹೊರಟೇ ಹೊರಡಗಳು ಹೊರಡುವಳು ಆ ವೇಳೆಗೆ ಬಾಗಿಲಲ್ಲಿ ಯಾರು ಕೂಗಿದಂತಾಯ್ತು ಆಲಂಬಿನಿಯು ಹೋಗಿ ನೋಡಿದರೆ ಗಾರ್ಗಿ ಆಕೆಯು ನಗುತ್ತ ಆಕೆಯನ್ನು ಕರೆದುಕೊಂಡು ಬಂದಳು ಈಗೋ ನೋಡಿ ನಮ್ಮ ಗಾರ್ಗಿಯವರಿಗೆ ಸಹಸ್ರ ವರ್ಷ ಆಯುಸು ನಾವು ಅವರು ಮಾತನಾಡುತ್ತಿದ್ದ ಹಾಗೆಯೇ ಬಂದರು ಭಾರ್ಗವ ದೇವರಾತರು ಎದ್ದು ಆಕೆಯನ್ನು ಬರಮಾಡಿಕೊಂಡು ಆಸನವನ್ನು ಕೊಟ್ಟರು ಇಷ್ಟಾಗಲಿ ನಾನು ಹೆಂಗಸು ನಾನು ನಿಮ್ಮ ಸಮವಾಗಿ ಕೂತುಕೊಳ್ಳುವುದಿಲ್ಲ ನೀವು ಹೆಂಗಸುವಲ್ಲ ಗಂಡಸುವಲ್ಲ ವಿದ್ವಾಂಸರು ಆಕೆಯೋ ಆಕೆಯು ಏನೋ ಹೇಳುವುದಕ್ಕೆ ಹೋದಳು ಕೂಡಲೇ ಮಾತು ಬದಲಿಸಿ ಮಾತು ಬದಲಿಸಿಕೊಂಡು ದೊಡ್ಡವರು ಹೇಳಿದ ಹಾಗೆ ಕೇಳೋಣ ಎಂದು ಅವರು ತೋರಿಸಿದ ವೇತು ವೇತ್ ವೇತ್ರಾಸನದಲ್ಲಿ ಕುಳಿತರು ಆಕೆಯ ಬಲವಂತದಿಂದ ಆಲಂಬಿನೂ ಕುಳಿತುಕೊಂಡಳು ಏನು ನನ್ನ ಸಮಾಚಾರ ಬಂದಿದ್ದುದು ಆಕೆಯೇ ಕೇಳಿದರು ದೇವರಾತನ ಇನ್ನೇನೂ ಇಲ್ಲ ನಾವು ತೀರ್ಥಯಾತ್ರೆಗೆ ಹೊರಡುವುದು ಎಂದು ಕೊಂಡೆವು ನಮ್ಮ ಜೊತೆಯಲ್ಲಿ ಬಂದಿರೆಂದು ಯಾರು ಯಾರನ್ನು ಕರೆಯುವುದು ಎಂದು ಯೋಚಿಸಿದೆವು ಆಗ ನಿಮ್ಮ ಮಾತು ಬಂತು ನಾವು ಎಂದರೆ ಯಾರು ಯಾರು ನಾವು ಎಂದರೆ ಭಾಗವ ನಾವು ದಂಪತಿಗಳು ಯಾಜ್ಞವಾಲ್ಕಿಯ ದಂಪತಿಗಳು ನಿಜವಾಗಿ ಎಷ್ಟು ತಿಂಗಳು ಎರಡು ಎರಡೂವರೆ ತಿಂಗಳು ಮಾಘಮಾಸದಲ್ಲಿ ಹೊರಡುವುದು ವೈಶಾಖದ ವೇಳೆಗೆ ಹಿಮಾಲಯದ ಕ್ಷೇತ್ರವನ್ನು ಸುತ್ತಿಕೊಂಡು ಬಂದು ಬಿಡುವುದು ಯೋಚನೆ ಚೆನ್ನಾಗಿದೆ ಯಾಜ್ಞವಲ್ಕಿಯರ ಅಲ್ಲ ಭಗವಾನರ ಜೊತೆಯಲ್ಲಿ ಅಷ್ಟು ದಿನವಿರುವುದು ಎಂದೆಂದರೆ ಅದಕ್ಕೂ ಅದೃಷ್ಟವಿರಬೇಕು ಅವರನ್ನು ಒಪ್ಪಿಸಿದ್ದೀರೋ ಆಲಂಬಿನಿಯೋ ಹೇಳಿದಳು ಆ ಕೆಲಸ ನನಗಿರಲಿ ಸರಿ ಆಗಬಹುದು ಆಯಿತು ಭಾಗವರೆ ತಾವು ರಾಜಪೌರವಿತ ಬೇರೆ ಬಂದಿರಂತೆ ಹೋದೆ ಸರಿ ನಿಮಗೆ ಯಾರು ಹೇಳಿದರು ನಿಜ ನಿಮಗೆ ಯಾರು ಹೇಳಿದರು ಅದನ್ನು ಯಾರು ನನಗೆ ಹೇಳುವವರು ನಿಮ್ಮ ಮಗ ಬಂದು ಇವತ್ತು ಯಾವ ಹೇಳಿದ ಏನು ಸಮಾಲಾಚಾರ ತಿಳಿದುಕೊಳ್ಳೋಣ ಎಂದು ನಿಮ್ಮ ಮನೆಗೆ ಬಂದು ಹೋದೆ ನೀವು ಮನೆಯಲ್ಲಿರಲಿಲ್ಲ ಇಲ್ಲಿರಬಹುದು ಎಂದು ಇಲ್ಲಿಗೆ ಬಂದೆ ಹಾಗಾದರೆ ಮುಂದಿನದು ನಿಜ ಬರಬೇಕು ಏನು ನೀವು ಆಶ್ರಮಕ್ಕೆ ಅಲ್ಲಿ ಭಗವಾನರ ಹತ್ತಿರ ಇರಬೇಕು ಎಂತರ ಬರಂತೆ ಅದೂ ನಿಜ ಹಾಗಾದರೆ ತೀರ್ಥಯಾತ್ರೆಯ ಸೂಚನೆ ದೇವರಾತ್ರಿಂದ ಬಂದಿರಬೇಕು ಅದೂ ನಿಜ ಸರಿ ಮಹಾರಾಜರಿಗೆ ಏನೂ ಆರೋಗ್ಯವಿಲ್ಲವಿರಲಿಲ್ಲವಂತೆ ಈಗ ಹೇಗಿದ್ದಾರೆ ಭಾರ್ಗವರು ನಗುತ್ತಾ ಹೇಳಿದರು ಆರೋಗ್ಯವು ಕೆಡುವುದಂತೆ ಮಾಡಿದವರು ನಿಮ್ಮ ಭಗವಾನರು ಅದು ಹೇಗೆ ಅದು ಹೀಗೆ ಎಂದು ನಡೆದುದನ್ನೆಲ್ಲ ಭಾರ್ಗವರು ಹೇಳಿದರು ಗಾರ್ಗಿಯು ಅದನ್ನು ಕೇಳಿ ಭಲೇ ಭಲೆ ಅದು ಕೆಚ್ಚು ಈ ದೇಶವನ್ನಾಡುವ ಮಹಾರಾಜನು ಶಿಷ್ಯನಾಗುವನೆಂದರೆ ನಿನ್ನ ಗುರುವನ್ನು ಆಲಿಸಿಕೋ ಎಂದಬೇಕಾದರೆ ಎಂತಹ ಧೈರ್ಯವಿರಬೇಕು ಲಕ್ಷ್ಯವಿಲ್ಲದೆ ಇರುವುದು ಪ್ರಪಂಚಾತೀತವಾದದ್ದನ್ನು ಕಂಡವರ ಗುರುತು ಅಲ್ಲಿ ನೋಡಿ ನಮ್ಮ ಮನೆಗೆ ಆಕಳು ತರಬೇಕಾದರೆ ಆದರೆ ತಳಿ ನೋಡಿ ಸುಳಿ ನೋಡಿ ಹಾಲು ನೋಡಿ ತರುತ್ತೇವೆ ಹಾಗಿರುವಾಗ ಗುರು ಶಿಷ್ಯರು ಒಬ್ಬರನ್ನೊಬ್ಬರು ಪರಿಚಯ ಮಾಡದೆ ಒಪ್ಪುವುದು ದೇ ಒಪ್ಪುವುದು ಹೇಗೆ ಭಗವಾ ಹೇಳಿದುದು ಬಹಳ ಸರಿ ಸರಿ ಅದೇ ಕಾರಣವಾಗಿ ಮಹಾರಾಜಕ್ಕೆ ರೋಗ ಬಂತು ಹೌದು ಒಬ್ಬರ ಕೈಯಲ್ಲಿ ಹೇಳುವಂತಿಲ್ಲ ಮೌನವಾಗಿ ಅನುಭವಿಸುವಂತಿಲ್ಲ ಒಳ್ಳೆಯ ಪೇಚಾಟ ಮತ್ತೇ ಗಾರ್ಗಿಯೋ ಕೇಳಿದಳು ಯಾವತ್ತು ಹೊರಡುವುದು ಎಂದು ಕೊಂಡಿದ್ದೀರಿ ದೇವರಾತನು ಉತ್ತರ ಕೊಟ್ಟನು ಅದನ್ನು ನಾಳೆ ದಿನ ಗೊಟ್ಟು ಮಾಡುವೆನು ಸರಿ ನನಗೆ ತಿಳಿಯುವುದೆಂತು ಭಾಗವರ ಮಗನು ಬಂದು ಹೇಳುವನು ಹಾಗಾದರೆ ನಾನು ಹೋಗಿ ಬರಲೇ ಗಾರ್ಗಿಯೋ ಎದ್ದು ನಮಸ್ಕಾರ ಪ್ರತಿ ನಮಸ್ಕಾರಗಳೊಡನೆ ಹೊರಟಳು ಆಲಂಬಿನಿಯು ಆಕೆಯ ಜೊತೆಯಲ್ಲಿ ಹೋಗಿ ಕುಂಕುಮವನ್ನು ಕೊಟ್ಟು ಬಂದಳು ಭಾರ್ಗವನು ದೇವರಾಥ ದಂಪತಿಗಳು ಇನ್ನೂ ಒಂದು ಗಳಿಗೆ ಜೊತೆಯಲ್ಲಿದ್ದರು ಭಾಗವನಿಗೆ ಮನೆಗೆ ಹೋಗುವುದಕ್ಕೆ ಇಷ್ಟವಿರಲಿಲ್ಲ ಆತನು ಮನೆಗೆ ಹೋಗಿ ತೀರ್ಥಯಾತ್ರೆಯ ವಿಚಾರ ಹೆಂಡತಿಗೆ ಹೇಳಿ ಆಕೆಯನ್ನು ಒಪ್ಪಿಸಿ ಬಂದು ಹೇಳುವುದು ಅನಂತರ ಆಲ್ಮೀದಿ ದೇವರಾತರು ಆಶ್ರಮಕ್ಕೆ ಹೋಗಿ ಮಗನನ್ನು ಸೊಸೆಯನ್ನು ಒಪ್ಪಿಸುವುದು ಎಂದು ಗೊತ್ತಾಯಿತು